ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಅಲ್ಹ ಸುಮುತ್ತುರ್ಮ ಕಾದಿರ್ ಹೆಚ್ಚು ಹೆಚ್ಚಾಗಿ ಮತ್ತು ಇತರರಿಗಿಂತ ಅಧಿಕವಾಗಿ ಸಂಪಾದಿಸುವ ಚಿಂತೆಯು ನಿಮ್ಮನ್ನು ಅನಾಸ್ಥೆಗೆ ಒಳಪಡಿಸಿ ಬಿಟ್ಟಿದೆ ಕೊನೆಗೆ ಇದೇ ಚಿಂತೆಯಲ್ಲಿ ನೀವು ಗೋರಿಯ ಅಂಚನ್ನು ತಲುಪುತ್ತೀರಿ ೂ ಖಂಡಿತ ಅಲ್ಲ ಸದ್ಯವೇ ನಿಮಗೆ ತಿಳಿಯಲಿದೆ ಇನ್ನೂ ಕೇಳಿರಿ ಖಂಡಿತ ಅಲ್ಲ ಸದ್ಯವೇ ನಿಮಗೆ ತಿಳಿಯಲಿದೆ ಎಲ್ಲ ಲಹೀ ಖಂಡಿತ ಅಲ್ಲ ನೀವು ಕಚ್ಚಿದ ಜ್ಞಾನದ ಆಧಾರದಲ್ಲಿ ಈ ಪ್ರವೃತ್ತಿಯ ಪರಿಣಾಮವನ್ನು ತಿಳಿದಿರುತ್ತಿದ್ದರೆ ನಿಮ್ಮ ವರ್ತನೆ ಹೇಗಿರುತ್ತಿರಲಿಲ್ಲ ನೀವು ನರಕವನ್ನು ಕಂಡೇ ತೀರುವಿರಿ ಇನ್ನು ಕೇಳಿರಿ ನೀವು ಸಂಪೂರ್ಣ ಅರಿವಿನೊಂದಿಗೆ ಅದನ್ನು ನೋಡುವಿರಿ ಆ ಬಳಿಕ ಖಂಡಿತವಾಗಿಯೂ ಈ ಅನುಗ್ರಹಗಳ ಬಗ್ಗೆ ನೀವು ಪ್ರಶ್ನಿಸಲ್ಪಡುವಿರಿ